ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ವಿದ್ಯೇಶ್ವರ ಸಮಿತಿ ಮೊದಲನೆಯದು ಈಗಾಗಲೇ ನೋಡಿದ್ದೇವೆ ಎರಡನೇದಾದಂತಹ ರುದ್ರ ಸಮಿತಿಯಲ್ಲಿ ಸೃಷ್ಟಿಖಂಡ ಅದರಲ್ಲಿ ಈಗ ಆರನೇ ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ ಈಗಾಗಲೇ ಬ್ರಹ್ಮನತ್ರ ಶಿವಮಾಯಾ ಮೋಹಿತನಾಗಿ ತಪ್ಪು ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡ್ತಾ ಇರತಕ್ಕಂತಹ ತೀರ್ಥಯಾತ್ರೆ ಶಿವಕ್ಷೇತ್ರಗಳ ದರ್ಶನವನ್ನು ಮಾಡಿ ಭೂಮಿ ಎಲ್ಲ ಪರ್ಯಟನೆ ಮಾಡಿ ಶಿವಕ್ಷೇತ್ರ ದರ್ಶನ ಮಾಡಿ ಪುನೀತನಾದಂತಹ ನಾರದ ಮುನಿ ತನ್ನ ತಂದೆಯಾದ ಬ್ರಹ್ಮನಲ್ಲಿ ಶಿವಪ್ರೀತಿಕರವಾದಂತಹ ಶಿವಜ್ಞಾನ ಆತ್ಮಶುದ್ಧಿಗಾಗಿ ಇರತಕ್ಕಂಥ ಶಿವಜ್ಞಾನದ ಬಗ್ಗೆ ಶಿವನ ಚರಿತ್ರೆಗಳ ಬಗ್ಗೆ ಶಿವಮಹಿಮೆಯ ಬಗ್ಗೆ ತಿಳಿಸಬೇಕು ಅಂತೇಳಿ ಬ್ರಹ್ಮನಲ್ಲಿ ಪ್ರಶ್ನಿಸ್ತಾನೆ ಆಗ ಬ್ರಹ್ಮ ಉತ್ತರ ಕೊಡುವಂಥದ್ದು ಯಾರನೇ ಅಧ್ಯಾಯದಲ್ಲಿ ಈಗ ಬ್ರಹ್ಮ ಉತ್ತರ ಕೊಡಲಿಕ್ಕೆ ಆರಂಭಿಸ್ತಾನೆ श्री ओन्म शिवाय अथ श्रीशिवहापुराणे रुद्रसंतायां सृष्टिखंडे ष्याच्र साधु पृष्ठयाबुधसम लोको सर्व पक्षयो भवेत लोकोपकारिण निम्युवादंते प्रवक्षा शिवतत्वनाच भो ब्रह्म सह दुप अहम तया विबुसत्तमा ಜ್ಞಾನಿಷಿಗಳಲ್ಲಿ ಶ್ರೇಷ್ಠನಾದಂತಹ ವಿಬುಧರಲ್ಲಿ ಸಪ್ತಮ್ರೇಷ್ಠನಾದಂತಹ ಸತ್ವಗುಣಭರಿತನಾದಂತಹ ಶ್ರೇಷ್ಠನಾದಂತಹ ಅಯ್ಯ ಬ್ರಹ್ಮನ್ ಮಹಾಜ್ಞಾನಿಯಾದ ಬ್ರಾಹ್ಮಣಶ್ರೇಷ್ಠನೇ ಎಲೈ ಭೋ ಎಲೈ ಸಾಧು ಪೃಷ್ಠ ಅಹಂ ತ್ವಯ ಇನ್ನಿಂದ ನಾನು ಸರಿಯಾದ ಪ್ರಶ್ನೆಯನ್ನೇ ಕೇಳಲ್ಪಟ್ಟಿದ್ದೇನೆ ತ್ವಯ ಅಹಂ ಸಾಧು ಪೃಷ್ಠಂ ಅಂದರೆ ನೀನು ನನಗೆ ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯ ನಿನ್ನಿಂದ ಸರಿಯಾದ ಪ್ರಶ್ನೆಯೇ ನನಗೆ ಕೇಳಲ್ಪಟ್ಟಿದೆ ಅಂಥೇಳಿ ನಾನು ಪ್ರಶ್ನಿಸಲ್ಪಟ್ಟಿದ್ದೇನೆ ಸರಿಯಾಗಿ ಲೋಕೋಪಕಾರಿಣ ನಿತ್ಯಂ ಲೋಕಾನಾಂ ಹಿತಕಾಮ್ಯಯ ತ್ವಯಾ ಎಂತಹ ನೀನು ನಿನ್ನಿಂದ ಲೋಕೋಪಕಾರಣ ಲೋಕೋಪಕಾರಿಯಾದಂತಹ ನಿನ್ನಿಂದ ಸದಾ ಪ್ರಪಂಚಕ್ಕೆ ಉಪಕಾರವನ್ನು ಮಾಡ್ತಾ ಇರತಕ್ಕಂತಹ ನಿನ್ನಿಂದ ನಿತ್ಯಂ ಯಾವಾಗಲೂ ಹ್ಞೂ ಲೋಕಕ್ಕೆ ಉಪಕಾರ ಮಾಡ್ತಾ ಇರತಕ್ಕಂತಹ ನಿನ್ನಿಂದ ಲೋಕಾನಮ್ ಹಿತಕಾಮ್ಯ ಈ ಜಗತ್ತಿಗೆಲ್ಲ ಒಳ್ಳೆಯದಾಗಲಿ ಎನ್ನತಕ್ಕಂತಹ ಕಾಮನೆಯಿಂದ ಬಯಕೆಯಿಂದ ಇಚ್ಛೆಯಿಂದ ಆ ಒಂದು ಸಂಕಲ್ಪದಿಂದ ನಿನ್ನಿಂದ ಏನು ಪ್ರಶ್ನಿಸಲ್ಪಟ್ಟಿದೋ ನನಗೆ ಅದು ಬಹಳ ಸಾಧುವಾದದ್ದೇ ಆಗಿದೆ ಸರಿಯಾದ ಚೆನ್ನಾಗಿಯೇ ನೀನು ಪ್ರಶ್ನೆ ಮಾಡಿದೀಯಾ ಸೂಕ್ತವಾದದನ್ನೇ ಪ್ರಶ್ನೆ ಮಾಡಿದೀಯಾ ಯೃತ್ವ ಯಾವುದನ್ನು ಕೇಳಿದರೆ ಸರ್ವಲೋಕಾನ ಪಾಪಕ್ಷಯೋ ಭವೇತಿ ಎಲ್ಲ ಜನರುಗಳೆಲ್ಲರ ಪಾಪಗಳು ಕ್ಷಯವಾಗಿ ಹೋಗ್ತವೆಯೋ ತದಹಂ ತೆ ಪ್ರವಕ್ಷಿ ತತ್ ಶಿವತತ್ವ ಅನಾಮಯಂ ಅಂತಹ ವಿಕಾರ ವಿಕಾರರಹಿತವಾಗಿರ್ತಕ್ಕಂತಹ ಶುದ್ಧವಾದ ಶಿವತತ್ವವನ್ನು ನಿನಗೆ ಹೇಳುತ್ತೇನೆ ಬೋಧಿಸುತ್ತೇನೆ ಅಂತೇಳಿ ಬ್ರಹ್ಮ ಹೇಳ್ತಾನೆ ಶಿವತತ್ವ ಮೇ ಯಥಾರ್ಥ ಜ್ಞಾತಂಚ ಪರಮಂ ರೂಪಮದ್ಭುತಂಚ ಪರೇಣ ಶಿವನ ತತ್ವನ ಆತನ ಅದ್ಭುತವಾದ ರೂಪವನ್ನಾಗಲಿ ತತ್ವವನ್ನಾಗಲಿ ಅದನ್ನು ನಾನು ಮಯ ನೈವ ವಿಷ್ಣುನ ಅಪಿ ಯಥಾರ್ಥತಃ ನೈವ ನಾನಾಗಲಿ ವಿಷ್ಣುವಾಗಲಿ ಅಥವಾ ಪರೇಣಚ ನ ಇತರ ಬೇರೆ ಯಾರೇ ಆಗಲಿ ನ ಯಥಾರ್ಥತಃ ಜ್ಞಾತಂ ಯಾರೂ ಕೂಡ ಯಥಾರ್ಥವಾಗಿ ತಿಳಿದಿಲ್ಲ ಯಾರಿಂದಲೂ ಕೂಡ ಯಥಾರ್ಥವಾಗಿ ತಿಳಿಯಲ್ಪಟ್ಟಿಲ್ಲ ವಿಷ್ಣು ಮಯಾಪಿ, ಪರೇಣಿ ನ ಜ್ಞಾತಂ ಯಥಾರ್ಥ ಯಥಾರ್ಥವಾಗಿ ಅದು ಯಾರಿಂದಲೂ ತಿಳಿಯಲ್ಪಟ್ಟಿಲ್ಲ ಯಾರಿಗೂ ಗೊತ್ತಿಲ್ಲ ಆ ಪರಮಾತ್ಭುತವಾದ ಶಿವನ ತತ್ವ ಮತ್ತು ರೂಪ ಇತ್ಯಾದಿಗಳು ಮಹಾಪ್ರದಯ ಕಾಲೇ ಚ ನಷ್ಟೇ ಸ್ಥಾವರ ಜಮೆ ಆಸೀ ತಮೋಮಯ ಸರ್ವನರ್ಕಗ್ರಹತಾರಕ ಮಹಾಪ್ರಳಯ ಕಾಲಿ ಆ ಮಹಾಪ್ರಳಯದ ಸಮಯದಲ್ಲಿ ಚ ನಷ್ಟೇ ಸ್ಥಾವರ ಜಂಗಮೆ ಈ ಚರಾಚರಾತ್ಮಕವಾಗಿರ್ತಕ್ಕಂತಹ ಪ್ರಪಂಚವೆಲ್ಲವೂ ಇಲ್ಲವಾದಾಗ ನಷ್ಟವಾಗಿ ಹೋದಾಗ ನಾಶವಾಗಿ ಹೋದಾಗ ತಮೋಮಯಂ ಇದೆಲ್ಲವೂ ಕತ್ತಲಿನಿಂದ ಆವರಿಸಲ್ಪಟ್ಟಿತ್ತು ತಮಸ್ಸಿನಿಂದ ಆವರಿಸಲ್ಪಟ್ಟಿತ್ತು ಸರ್ವ ಅನರ್ಕ ಗ್ರಹ ತಾರಕಂ ಯಾಕೆ ಕತ್ತಲೆಯಾಯಿತು ಅನರ್ಕ ಅರ್ಕನಿಲ್ಲದೆ ಸೂರ್ಯನಿಲ್ಲದೆ ಗ್ರಹ ತಾರಕಂ ಸೂರ್ಯ ಚಂದ್ರಾದಿ ಗ್ರಹಗಳು ನಕ್ಷತ್ರಗಳು ಇಲ್ಲದೆ ಎಲ್ಲವೂ ಕತ್ತಲಿನಿಂದ ಆವರಿಸಲ್ಪಟ್ಟಿತ್ತು ಅಂದರೆ ಎಲ್ಲೆಲ್ಲಿಯೂ ಕತ್ತಲೆಯು ತಾನೇ ತಾನಾಗಿ ತುಂಬಿ ಹೋಗಿತ್ತು ಇದು ಸೃಷ್ಟಿಯಾದಿಯನ್ನು ಹೇಳ್ತಾ ಇದ್ದಾರೆ ಮಹಾಪ್ರಳಯ ಕಾಲ ಅದರ ನಂತರ ಸೃಷ್ಟಿಯಾಗ್ತದೆ ಹೀಗೆ ತುಂಬ ಕಷ್ಟ ಬಂದರೆ ಏನರ್ಥ ಮುಂದೆ ಸುಖ ಬರ್ತದೆ ಅಂತೇಳಿ ಅದೊಂದು ಚಕ್ರಗತಿ ಕಾಲ ಎನ್ನತಕ್ಕಂಥದ್ದು ಹಾಗಾಗಿ ಯಾವುದು ಕೂಡ ಶಾಶ್ವತ ಅಲ್ಲ ಮಹಾಪ್ರಳಯದಲ್ಲಿ ಈ ರೀತಿಯಾಗಿತ್ತು ಪೂರ್ಣ ಕತ್ತಲೆ ಆವರಿಸಿತ್ತು ಅಚಂದ್ರ ಮನಹೋರಾತ್ರ ಅನಗ್ನಿ ಭೂಜಲಂ ಅಪ್ರಧಾನ ಯೂನ್ಯಮನ್ಯ ವಿವರ್ಜಿತಂ ವಿವರ್ಜಿತ ಅಚಂದ್ರಂ ಆಗ ಯಾರಿರಲಿಲ್ಲ ಚಂದ್ರನೂ ಇರಲಿಲ್ಲ ಅನಹೋರಾತ್ರ ಅಹೋರಾತ್ರ ಅದಕ್ಕೆ ಅನ್ಅಹೋರಾತ್ರ ಹಗಲು ರಾತ್ರಿಗಳು ಇರಲಿಲ್ಲ ಅನಗ್ನಿಯನ್ ಅನ್ಅಗ್ ಅನಿಲ ಭೂಜಲಂ ಆಗ ಅಗ್ನಿ ಆಗಲಿ ಬೆಂಕಿ ಅನಿಲ ವಾಯುವಾಗಲಿ ಗಾಳಿಯಾಗಲಿ ಭೂಜಲಂ ಭೂ ನೀರಾಗಲಿ ನೆಲವಾಗಲಿ ಯಾವುದೂ ಇರಲಿಲ್ಲ ಭೂಮಿಯಾಗಲಿ ಅಥವಾ ಜಲವಾಗಲಿ ನೀರಾಗಲಿ ಯಾವುದೂ ಇರಲಿಲ್ಲ ಆವಾಗ ಅನ್ ಅಂತೇಳಿ ಮೊದಲೇ ಸೇರಿಸಿ ರಾತ್ರಿ ಅಹೋರಾತ್ರ ಅನಗ್ನಿ ಭೂಜಲಂ ಅಗ್ನಿ ಭೂಜಲಂ ಅನ್ ನ ಇರಲಿಲ್ಲ ಅಪ್ರಧಾನಂ ವಿಯೂನ್ಯಂ ಅನ್ಯತೇಜೋ ವಿವರ್ಜಿತ ಬೇರೆ ಯಾವ ತೇಜಸ್ಸು ಕೂಡ ಇಲ್ಲದೆ ಅನ್ಯತೇಜೋ ವಿವರ್ಜಿತ ತೇಜಸ್ಸು ಅಂದರೆ ಬೆಳಕು ಇಲ್ಲದೆ ವಿಯತ್ ಶೂನ್ಯ ಅಪ್ರಧಾನಂ ಪ್ರಧಾನ ತತ್ವವು ಕೂಡ ಇಲ್ಲದೆ ಯಾವ ಪ್ರಧಾನವಾದ ತತ್ವವೂ ಇಲ್ಲಿ ಇರಲಿಲ್ಲ ಅವಾಗ ಭೂತತ್ವ ಆಗಲಿ ಯಾವುದೇ ಪಂಚಮಹಾಭೂತ ತತ್ವಗಳಿರಲಿ ಅದಕ್ಕೆ ಮೂಲವಾದ ಯಾವುದು ಪ್ರಧಾನ ತತ್ವ ಯಾವುದೂ ಕೂಡ ಇರಲಿಲ್ಲ ಹಾಗಿಲ್ಲದೆ ಎಲ್ಲಿ ನೋಡಿದರೂ ಅದೆಲ್ಲೋ ಬರೀ ಶೂನ್ಯವಾಗಿ ತೋರ್ತಾ ಇತ್ತಂತೆ ವಿಯತ್ ಶೂನ್ಯ ಅಂದರೆ ಮೇಲೆ ನೋಡಿದರೆ ಕೆಳಗೆ ನೋಡಿದರೆ ವಿಯತ್ ಅಂದರೆ ಆಕಾಶ ಸ್ಪೇಸ್ ಈ ಏನು ನಾವು ಈಗ ಆಕಾಶ ಅಂತೇಳಿ ಹೇಳಿದರೆ ಅದು ಶಬ್ದ ತನ್ನ ಮಾತ್ರ ಇದೆ ಅದಕ್ಕೆ ಆದರೆ ಆವಾಗ ಅದು ಕೂಡ ಇರಲಿಲ್ಲ ಏನೇನು ಅವಕಾಶ ಇತ್ತೋ ಅದೆಲ್ಲವೂ ಪೂರ್ತಿ ಶೂನ್ಯವಾಗಿ ತೋರ್ತಾಯಿತ್ತು ಕತ್ತಲು ಕೂಡ ರಸತ್ಯಕ್ತ ಅದಿನ್ ಮುಖಂ ನೋಡಿ ನೋಡುವುದಕ್ಕೆ ಸಾಧ್ಯವಾದಂಥ ಯಾವ ವಸ್ತುಗಳೂ ಇಲ್ಲದ ಕಾರಣ ಅದೃಷ್ಟತ್ವಾ ಅದೃಷ್ಟ ಅದೃಷ್ಟತ್ವಾದಿರಹಿತ ಅಂದರೆ ದೃಷ್ಟತ್ವಾದಿಗಳು ಅದೃಷ್ಟತ್ವ ಆದಿರಹಿತ ನೋಡೋದಕ್ಕೆ ಸಾಧ್ಯವಾದ ಯಾವ ವಸ್ತುಗಳೂ ಕೂಡ ಇಲ್ಲದ ಕಾರಣ ಶಬ್ದ ಸ್ಪರ್ಶ ಸಮುಜ್ಜಿತ ಶಬ್ದ ಸ್ಪರ್ಶಗಳು ಕೂಡ ಕಂಡು ಬರ್ತಾ ಇರಲಿಲ್ಲ ಆಕಾಶದ ತನ್ಮಾತ್ರೆ ಶಬ್ದ ಈಗ ಆಕಾಶವೇ ಅಲ್ಲಿ ಇನ್ನೂ ಸರಿಯಾಗಿ ಸೃಷ್ಟಿಯಾಗಿಲ್ಲ ಅಂತ ಸಂದರ್ಭದಲ್ಲಿ ಶಬ್ದವೂ ಇಲ್ಲ ಸ್ಪರ್ಶವೂ ಇಲ್ಲ ಇಲ್ಲ ವಾಯುವಿಗೆ ಸ್ಪರ್ಶ ಅಗ್ನಿಗೆ ರೂಪ ಆಮೇಲೆ ಜಲಕ್ಕೆ ರಸ ಪೃಥ್ವಿಗೆ ಗಂಧ ತನ್ಮಾತ್ರೆಗಳು ಇದ್ಯಾವುದು ಕೂಡ ಇರಲಿಲ್ಲ ಬೇರೆ ಯಾವ ಗಂಧ ಮತ್ತು ರೂಪಗಳು ಇವುಗಳು ಕೂಡ ಗೋಚರವೇ ಆಗ್ತಾ ಇರಲಿಲ್ಲ ಅವ್ಯಕ್ತ ಗಂಧ ರೂಪಂ ರಸವಿರದೇ ಇಲ್ಲ ರಸತ್ಯಕ್ತ ರಸತ್ಯಕ್ತಂ ಅದಿಂಗುಖ್ ದಿಕ್ಕುಗಳೇ ಗೊತ್ತಾಗ್ತಿರಲಿಲ್ಲ ಹ್ಞೂ ಯಾವ ದಿಕ್ಕಿಗೂ ಮುಖ ಮಾಡುವಂಥದ್ದು ಯಾವ ಮುಖ ಮಾಡೋದು ಅಂತ ಹೇಳಲಿಕ್ಕೆ ಯಾವ ದಿಕ್ಕುಗಳೂ ಕೂಡ ಗೊತ್ತಾಗ್ತಿರಲಿಲ್ಲ ಯಾಕಂದರೆ ಅಲ್ಲಿ ಸೂಚನೆಗಳು ಯಾವುದಿಲ್ಲ ದಿಕ್ಕಿನ ಸೂಚನೆಗೆ ಬೇಕಾದಂತಹ ಗೃಹ ನಕ್ಷತ್ರಾದಿಗಳು ಸೂರ್ಯ ಯಾವುದೂ ಕೂಡ ಇಲ್ಲದ ಕಾರಣ ಅಲ್ಲಿ ಬರೀ ಶೂನ್ಯ ಮಾತ್ರ ಇತ್ತು ಇತ್ತಂ ಸತ್ಯಂಧಮ ಇತ್ತಂ ಸತ್ಯಂಧತಮಾಸೆ ಸೂಚಿ ಭೇದ್ಯೆ ನಿರಂತರೇ ಸದಬ್ರಹ್ಮೇತಿ ಯೃತ್ ಸದೇಕ ಪ್ರತಿಪದ್ಯತೆ ಹೀಗೆ ಈ ರೀತಿಯಾಗಿ ಇತ್ತ ಸತಿ ಅಂಧತಮಸೆ ಸೂಚಿ ಭೇದ್ಯೇ ನಿರಂತರೇ ಅಂದರೆ ಸೂಜಿಯ ಮುನೆಯಿಂದ ಬಿಡಿಸುವ ಅಷ್ಟು ಮಟ್ಟಿಗೆ ಎಡೆ ಬಿಡದೆ ಒತ್ತಾಗಿ ತಮಸ್ಸಿನಿಂದ ಆವೃತವಾಗಿರ್ತಕ್ಕಂತಹ ಹ್ಞೂ ಕತ್ತಲು ಸೂಜಿಯಲ್ಲಿ ಹೀಗೆ ಬಿಡಿಸುವಷ್ಟು ಮಟ್ಟಿಗೆ ಅಂತೇಳಿ ಎಲ್ಲವೂ ಕತ್ತಲಿಂದಲೇ ಆವರಿಸಲ್ಪಟ್ಟಿದ್ದು ಸೂಜಿಯಲ್ಲಿ ತೂತು ಮಾಡಬೇಕು ಆ ಕತ್ತಲೆಯನ್ನು ಇಲ್ಲ ಅಂತೇಳಿ ಮಾಡಬೇಕಿದ್ರೆ ಸೂಜಿಯಿಂದ ಬಿಡಿಸಿ ಹುಡುಕಬೇಕಷ್ಟು ಎಲ್ಲಿ ಉಂಟು ಬೆಳಕು ಅಂಥೇಳಿ ಹ್ಞೂ ಅಷ್ಟು ಒತ್ತಾಗಿ ಸೂಚಿ ಭೇದ್ಯೆ ನಿರಂತರ ಅಂತರವೇ ಇಲ್ಲದಷ್ಟು ಎಡೆಯಲ್ಲಿ ಎಲ್ಲಿಯೂ ಗ್ಯಾಪ್ ಇದು ಬೆಳಕಿನ ಸೆಲೆ ಇಲ್ಲ ಒಂದು ಸಣ್ಣ ಕಿರಣ ಒಂದು ಕಿಡಿ ಕೂಡ ಅಂತಹ ನಿರಂತರವಾದ ಅಂಧತಮಸು ಸತಿ ಅಂಧತಮಸ ಅಂತ ಕುರುಡು ಗದ್ದಲು ಅಂಧಕಾರೌ ತುಂಬಿತ್ತು ಇತ್ತ ಸದ್ಬ್ರಹಿ ಯು ಯಾಶ್ವಿಯ ಸದೇಕಂ ಪ್ರತಿಪದ್ಯೆತಿಯಿಂದ ವೇದದಿಂದ ಯಾವ ಪರಬ್ರಹ್ಮವಸ್ತುವನ್ನ ತತ್ ಸದ್ಬ್ರಹ್ಮ ಇತ್ಯಾದಿ ಶ್ರುತಿಯು ತ್ರಿಕಾಲಬಾಧಿತವಾದಂತಹ ಏಕಮಾತ್ರವಸ್ತುವೆಂದು ಪ್ರತಿಪಾದಿಸ್ತದೋ ತತ್ ಸದ್ಬ್ರಹ್ಮೀತಿ ಯೃತ್ಯ ಸದೇಕಂ ಪ್ರತಿಪದ್ಯತೆ ಅದೊಂದೇ ಸತ್ ಇರುವಿಕೆ ಇರುವಂಥದ್ದು ಅಂತೇಳಿ ಅದೊಂದೇ ಅಂತೇಳಿ ಶ್ರುತಿಗಳು ಉಪನಿಷತ್ತುಗಳು ವೇದಾಧಿಗಳು ಪ್ರತಿಪಾದಿಸ್ತವೋಕ ಸದ್ ವಿಪ್ರಾ ಬಹುಧಾ ವದಂತೆ ಅಂತೇಳಿ ಹೇಳಿದ ಹಾಗೆ ತತ್ ಓಂ ತತ್ ಸದಿತಿ ನಿರ್ದೇಶವು ಬ್ರಹ್ಮಣಸ್ತ್ರಿವಿಧಸ್ಮೃತಃ ಅಂತೇಳಿ ಹೇಳಿದ ಹಾಗೆ ಓಂ ತತ್ ಸತ್ ಅಂತೇಳಿ ಹಾಗೆ ಅಂತಹ ಆ ಸತ್ ತತ್ವ ಇರುವಿಕೆಯ ಅಂತಹ ಪರಬ್ರಹ್ಮವಸ್ತು ಮಾತ್ರ ಸದೇಕಂ ಪ್ರತಿಪದ್ಯತೆ ಆ ರೀತಿಯಾಗಿ ಪ್ರತಿಪಾದಿಸಲ್ಪಟ್ಟಂತಹದ್ದು ವೇದದಿಂದ ಶ್ರುತಿಗಳಿಂದ ಏಕಮಾತ್ರ ವಸ್ತುವನ್ನು ಯಾವುದು ವೇದಗಳು ಪ್ರತಿಪಾದಿಸ್ತದೋ ಅಂತಹ ಪರಬ್ರಹ್ಮವಸ್ತುವುದೇ ಪ್ರಕಾಶಿಸ್ತಾ ಇದ್ದಿತು ಯತ್ ಸದಸದೃಶ್ ಯಾತ್ ಸದಸದ ಯೋಗಿಂತರ್ಹಿತ ಆಕಾಶ ಯತ್ ಪಶ್ಯಂತ ನಿರಂತರ ಯೋಗಿಗಳು ತಮ್ಮ ಅಂತರಂಗದಲ್ಲಿ ತಮ್ಮ ಹೃದಯಾಕಾಶದಲ್ಲಿ ಅಂತರ್ಹಿತ ಆಕಾಶ ಒಡಗಿನ ಆಕಾಶ ಹೃದಯಾಕಾಶದಲ್ಲಿ ಮನೋಭೂಮಿಕೆಯಲ್ಲಿ ಯಾರು ಯೋಗಿಗಳು ಯಾವುದನ್ನು ನೋಡ್ತಾರೋ ಯತ್ ಪಶ್ಯಂತೆ ನಿರಂತರಂ ನಿರಂತರವು ಧ್ಯಾನಮಗ್ನರಾಗಿ ನೋಡ್ತಾರೋ ಅಮನೋಗೋಚರಂ ಮನಸ್ಸಿಗೆ ಗೋಚರವಾಗದ್ದು ವಾಚಾಂ ವಿಷಯ ಕದಾಚನಾ ಮಾತಿಗ ಮಾತಿನ ವಿಷಯಕ್ಕೂ ನಿಲುಕದ್ದು ಬಾಯಲ್ಲಿ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಪರಬ್ರಹ್ಮ ವಸ್ತುವನ್ನು ಅನಾಮ ರೂಪವರ್ಣಂಚ ಅದಕ್ಕೆ ನಾಮ ಹೆಸರಿಲ್ಲ ರೂಪ ಇಲ್ಲ ಬಣ್ಣ ಇಲ್ಲ ನಥೂಲಂ ನಕೃಶಂ ಅದು ದಪ್ಪವಾಗಿಯೂ ಇಲ್ಲ ಕೃಷವಾಗಿಯೂ ಇಲ್ಲ ಸಣ್ಣದಾಗಿಯೂ ಇಲ್ಲ ಆ ಹ್ರಸ್ವ ದೀರ್ಘಮಲ ಗುರುತ್ವ ಪರಿವರ್ಜಿತ ಅದು ಹ್ರಸ್ವವೂ ಅಲ್ಲ ದೀರ್ಘವೂ ಅಲ್ಲಂತೆ ಗಿಡ್ಡವೂ ಅಲ್ಲ ಅತ್ಯಂತ ಉದ್ದವೂ ಅಲ್ಲ ಅದು ಅತ್ಯಂತ ಲಘು ಅಂದರೆ ಹಗುರವೂ ಅಲ್ಲ ಗುರುತ್ವ ಪರಿವರ್ಜಿತ ಭಾರವೂ ಅಲ್ಲ ಇವೆಲ್ಲ ಇವನ್ನೆಲ್ಲ ಮೀರಿದ್ದು ಇವನ್ನೆಲ್ಲ ಇವುಗಳಿಗಿಂತ ಎಲ್ಲ ಅತೀತವಾದದ್ದು ಯಾವ ದ್ವಂದ್ವಗಳು ಇಲ್ಲದಿರತಕ್ಕಂಥದ್ದೊಂದು ದ್ವಂದ್ವರಹಿತವಾದ ಏಕಮೇವ ತತ್ವ ಅದು ತತ್ಸತ್ ಅಂಥೇಳಿ ಓಂ ತತ್ಸತ್ ಅಂತೇಳಿ ಹೇಳ್ತಕ್ಕಂಥದ್ದು ಅದು ಯಾವ ರೀತಿ ಅಂತ ಪರಬ್ರಹ್ಮ ಸ್ವರೂಪ ಇದೆ ಸೃಷ್ಟಿಗೂ ಮುಚ್ಚಿ ಮಹಾಪ್ರಳಯ ಕಾಲದಲ್ಲಿ ಹೇಗಿತ್ತು ಆಮೇಲೆ ನತ್ರೋಪಚಯ ಕಶ್ಚಿತ್ ತಾನೋಪಚಯಿಚ ಹಾಗೆಯೇ ಅದಕ್ಕೆ ಉಪಚಯ ಸವೆದು ಹೋಗುವಿಕೆಯೂ ಇಲ್ಲ ಹ್ಞೂ ನ ಎತ್ತರ ಉಪಚಯ ಕಾಶೇತ್ ಯಾವುದೇ ರೀತಿಯ ಸವೆಯುವಿಕೆ ಕಡಿಮೆ ಆಗುವಂಥದ್ದು ಇಲ್ಲ ಅದರಲ್ಲಿ ತಥಾ ನ ಅಪಚಯವು ಪಿಚ ಉಪಚಯ ಅಂದರೆ ಬೆಳವಣಿಗೆ ಅಪಚಯ ಅಂದರೆ ಕಳೆದು ಹೋಗುವಂಥದ್ದು ಕ್ಷಯ ವೃದ್ಧಿ ಕ್ಷಯಗಳಿಲ್ಲದ್ದು ಅಂಥೇಳಿ ಎತ್ತಿರ ಉಪಚಯ ಉಪ ಸಮೀಪ ಅಂದರೆ ಹತ್ತಿರಕ್ಕೆ ಬರುವಂಥದ್ದು ವೃದ್ಧಿ ಆಗುವಂಥದ್ದು ಹಾಗೆ ಅಪಚಯ ದೂ ದೂರ ಹೋಗುವುದು ಅಂದರೆ ಅದರಿಂದ ಏನಾದರೂ ಒಂದು ಭಾಗ ಕಮ್ಮಿ ಆಗೋದು ಹೋಗಿ ಒಂದೋ ಅದಕ್ಕೆ ಏನಾದರೂ ಒಂದು ಭಾಗ ಸೇರಿ ವೃದ್ಧಿ ಅದು ಉಪಚಯವಾದರೆ ಅಪಚಯ ಅಂದರೆ ಅದರಿಂದ ದೂರ ಸಿಡಿದು ಹೋಗಿ ಅದು ಕಮ್ಮಿ ಆಗ್ತದ ಅಂತೇಳಿದರೆ ಅದು ಕೂಡ ಇಲ್ಲ ಅವಿಧತ್ತೇ ಸ ಚಕಿತ ಯದಸ್ತಿಶ್ರು ಪುನಃ ಸತ್ಯಂ ಜ್ಞಾನ ಜ್ಞಾನಮನಂತಂಚ ಪರಾನಂದಂ ಪರಮಃ ಅವಿಧತ್ತೇ ಅದು ವಿಧಿಸ್ತದೆ ಯಾವುದು ಶ್ರುತಿ ಕೇವಲ ಕಿವಿಂದ ಕಿವಿಗೆ ಶ್ರವಣ ಮಾತ್ರದಿಂದ ಬೋಧನೆ ಬೋಧನೆಯ ಮೂಲಕವಾಗಿ ಉಪದೇಶ ರೂಪವಾಗಿ ಗುರುವಿನಿಂದ ಶಿಷ್ಯರಿಗೆ ಪರಂಪರಾ ಅನುಗತವಾಗಿ ಬಂದಿರತಕ್ಕಂಥ ವೇದಗಳು ಶ್ರುತಿ ಅಂತೇಳಿ ಎನಿಸಿಕೊಂಡಂತಹ ವೇದಗಳು ಕೂಡ ಯಾವುದನ್ನು ಅಸ್ತಿ ಇತಿ ಇದೆ ಅಂಥೇಳಿ ಪುನಃ ಚಕಿತವಾಗಿ ಆಶ್ಚರ್ಯಜನಕವಾಗಿ ಅವು ವಿಧಾಯಕವಾಗಿ ಹೇಳುತ್ತವೆ ಅವಿಧತ್ತೆ ವಿಧತ್ತೇ ಆಶ್ಚರ್ಯ ಅಂದರೆ ಹೆದರಿ ಹೆದರಿಕೊಂಡೇ ಹೇಳ್ತವೆ ಇದೆ ಅಂತೇಳಿ ಬಣ್ಣಿಸ್ತವೆ ಅಂದರೆ ಅದನ್ನು ಕಂಡಿಲ್ಲ ಹಾಗಾಗಿ ಆ ತತ್ವದ ಬಗ್ಗೆ ಏನು ಹೇಳೋದು ಅಂತೇಳಿ ಹೇಳಿಕೆ ಗೊತ್ತಾಗೋದಿಲ್ಲ ಹಾಗಾಗಿ ಹೆದರಿಕೊಂಡೇ ಅಸ್ತಿ ಅಂತೇಳಿ ಬಣ್ಣಿಸ್ತಾರೆ ಸತ್ಯಂ ಜ್ಞಾನಮನಂತಂಚ ಪರಾನಂದಂ ಪರಂ ಮಹಃ ಆ ಪರ ಸತ್ಯ ಸ್ವರೂಪವಾದದ್ದು ಅಂದರೆ ಯಾವಾಗಲೂ ನಾಶವಿಲ್ಲದೆ ಮತ್ತು ಹುಟ್ಟು ಇಲ್ಲದೆ ಇರತಕ್ಕಂಥದ್ದು ಸತ್ ತ್ಯತ್ ಸತ್ ಅಂದರೆ ಇರುವಂಥದ್ದು ಯಾವಾಗಲೂ ತ್ಯತ್ ನಾಶವೂ ಇಲ್ಲದೇ ಇರತಕ್ಕಂಥದ್ದು ಯಾವಾಗಲೂ ಅಸ್ತಿತ್ವ ಇರತಕ್ಕಂಥದ್ದು ಹುಟ್ಟು ಇಲ್ಲದೇ ಇರತಕ್ಕಂಥದ್ದು ಮರಣ ಇಲ್ಲದೇ ಇರತಕ್ಕಂಥದ್ದು ಅಜರಾಮರವಾದದ್ದು ಅದು ಸತ್ಯವಾದದ್ದು ಸತ್ಯವೂ ಇಲ್ಲ ಅಂತೇಳಿ ಆಗುವುದಿಲ್ಲ ಹಾಗೆ ಇನ್ನೂ ಉಂಟಾಗಲಿಕ್ಕೆ ಅಂತೇಳಿ ಇಲ್ಲ ಸತ್ಯ ಹುಟ್ಟಲಿಕ್ಕೆ ಇಲ್ಲ ಸತ್ಯ ಸಾಯ್ಲಿಕ್ಕೆ ಅಂತೇಳಿ ಸತ್ಯವು ಯಾವಾಗಲೂ ನಿತ್ಯವಾದದ್ದು ಅಂತೇಳಿ ಜ್ಞಾನಂ ಅದು ಅಲ್ಲದೆ ಸತ್ಯ ಸ್ವರೂಪವಾದದ್ದು ಮಾತ್ರವಲ್ಲದೆ ಜ್ಞಾನಮಯವಾದದ್ದು ಜ್ಞಾನಸ್ವರೂಪವೂ ಆದದ್ದು ಅಂದರೆ ಸ್ವಪ್ರಕಾಶ ಸ್ವರೂಪವಾದದ್ದು ತಾನೇ ತಾನಾಗಿ ಬೆಳ ಬೆಳಗತಕ್ಕಂಥದ್ದು ಹಾಗೇ ಸರ್ವಜ್ಞತ್ವವುಳ್ಳದ್ದು ಎಲ್ಲವನ್ನೂ ಬಲ್ಲಂಥದ್ದು ಎಲ್ಲ ಜ್ಞಾನದ ನಿಧಿ ರೂಪವಾದದ್ದು ಮೂಲಸ್ವರೂಪವಾದದ್ದು ಸತ್ಯಂ ಜ್ಞಾನ ಅನಂತಂಚ ಅಂತ್ಯವಿಲ್ಲದ್ದು ಕೊನೆಯಿಲ್ಲದ್ದು ಅನಂತವಾದದ್ದು ಅಂದರೆ ಅಪರಿಮಿತವಾದದ್ದು ಅನ್ನೋತಕ್ಕಂಥ ಅರ್ಥವು ಬರ್ತದೆ ಅಸೀಮವಾದದ್ದು ಅಮಿತವಾದದ್ದು ಅನಂತ ಅಂತೇಳಿದರೆ ಹಾಗೆ ಅದರ ಗಡಿ ಎಲ್ಲೇ ಇಲ್ಲ ಅದರ ಅಮಿತವಾದದ್ದು ಅದರ ಮಹಿಮೆಗೆ ಆಗಲಿ ಅದರ ಪ್ರಭಾವಕ್ಕಾಗಲಿ ಅದರ ಶಕ್ತಿಗೆ ಆಗಲಿ ಸಾಮರ್ಥ್ಯಕ್ಕಾಗಲಿ ಒಂದು ಇಷ್ಟು ಹೀಗೆ ಅಂತ ಹೇಳತಕ್ಕಂತಹ ಒಂದು ನಿರೂಪ ಕೊಡಲಿಕ್ಕೆ ಸಾಧ್ಯ ಇಲ್ಲ ವಿವರಣೆ ಕೊಡಲಿಕ್ಕೆ ಅಥವಾ ಮಿತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಗಡಿ ರೇಖೆಗಳು ಇಲ್ಲದ್ದು ಅಂಥೇಳಿ ಒಂದು ಅರ್ಥ ಇನ್ನೊಂದು ಅನಂತ ಅಂದರೆ ಅಂತ್ಯವಿಲ್ಲದ್ದು ಅಂದರೆ ಅದಕ್ಕೆ ಕೊನೆ ಅಂಥೇಳಿ ಇಲ್ಲ ಅಂತೇಳಿ ನಾಶ ಅಂಥೇಳಿ ಇಲ್ಲ ಅಂತೇಳಿ ಹೇಳ್ತಕ್ಕಂಥದ್ದು ಹಾಗೆ ಎರಡು ಅರ್ಥ ಬರ್ತದೆ ಅನಂತದಲ್ಲಿ ಒಂದು ನಾಶವಿಲ್ಲದ್ದು ಅಂತ್ಯವಿಲ್ಲದ್ದು ಇನ್ನೊಂದು ಅನಂತ ಅಂದರೆ ಮಿತಿ ಇಲ್ಲದ್ದು ಅಪರಿಮಿತವಾದದ್ದು ಅಂಥೇಳಿ ಹೀಗೆ ಅನಂತ ಚ ಪರಾನಂದಂ ಪರಮ ಅದು ಪರಾನಂದ ಸ್ವರೂಪವಾದದ್ದು ಪರಮಾನಂದ ಸ್ವರೂಪವಾದದ್ದು ಬ್ರಹ್ಮಾನಂದ ಸ್ವರೂಪವಾದದ್ದು ಆತ್ಮಾನಂದ ಸ್ವರೂಪವಾದದ್ದು ಅತ್ಯಂತ ಶ್ರೇಷ್ಠವಾದ ಆನಂದ ಶಾಶ್ವತವಾದ ಆನಂದ ಎಲ್ಲದಕ್ಕಿಂತ ಉತ್ತಮವಾದಂತಹ ಆನಂದ ನಾಶವಿಲ್ಲದ್ದು ಆನಂದ ನಾಶವಿಲ್ಲದ ಆನಂದ ಕ್ಷಣಿಕ ಆನಂದ ಅಲ್ಲ ಶಾಶ್ವತ ಆನಂದ ಸ್ವರೂಪವಾದದ್ದು ಆನಂದ ಸ್ವರೂಪವಾದ ಸತ್ಯಜ್ಞಾನ ಅನ ಅನಂತ ಆನಂದ ಸ್ವರೂಪವಾದದ್ದು ಆಗಿ ಪರಂ ಮಹ ಅದ್ಭುತವಾದ ತೇಜಸ್ಸಿನಿಂದ ಬೆಳಗುವಂಥದ್ದು ಕೂಡ ಆಗಿದೆ ಅಂಥೇಳಿ ಇಲ್ಲಿ ವಿಸ್ತರಿಸ್ತಾ ವಿವರಿಸ್ತಾ ಇದ್ದಾರೆ ಮಹಸ್ ಅಂತ ಹೇಳಿದರೆ ಮಹ ಇತಿ ಬ್ರಹ್ಮ ಅಂಥೇಳಿ ಕೂಡ ಬರ್ತದೆ ತೈತಿರಿಯ ಉಪನಿಷತ್ತಿನಲ್ಲಿ ಅಂದರೆ ಅದೇ ಬ್ರಹ್ಮ ವಸ್ತು ಮಹಾ ಅಂತೇಳಿದರೆ ಹ್ಞೂ ಭೂರಿತ್ಯ ಭುವ ಇತಿ ವಾಯು ಸುವರಿತ್ಯಾದಿತ್ಯ ಮಹ ಇತಿ ಬ್ರಹ್ಮ ಅಂಥೇಳಿ ಬರ್ತದೆ ಭೂ ಅಂದರೆ ಅಂದರೆ ಗಾಯತ್ರಿ ವ್ಯಾಹೃತಿಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಭೂರ್ಭುವಃ ಅಂಥೇಳಿ ಮೂರು ವ್ಯಾಹೃತಿಗಳು ಅದಕ್ಕೆ ಭೂ ಅಂದರೆ ಅಗ್ನಿ ಭುವ ಅಂದರೆ ವಾಯು ಸುವ ಅಂದರೆ ಆದಿತ್ಯ ಹ್ಞೂ ಅದರ ದೇವತೆಗಳು ಆಯಾ ಸ್ಥರದ ಭೂಮಿಯ ಸ್ಥಳದಲ್ಲಿ ಅಗ್ನಿ ದೇವತೆ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹದ್ದು ಭುವ ಅಂತರಿಕ್ಷ ಲೋಕದಲ್ಲಿ ಆ ಸ್ಥಳದಲ್ಲಿ ವಾಯು ಹ್ಞೂ ಅಲ್ಲಿರತಕ್ಕಂತಹ ದೇವತೆ ಆಮೇಲೆ ಸುವ ಇ ಆದಿತ್ಯ ಸ್ವರ್ಗಲೋಕದಲ್ಲಿ ಸೂರ್ಯ ಹ್ಞೂ ಸುವರ್ಲೋಕದಲ್ಲಿ ಸ್ವರ್ಲೋಕದಲ್ಲಿ ಅಲ್ಲಿ ಆದಿತ್ಯ ಈಗ ಇವರೆಲ್ಲ ಆದಿತ್ಯ ಮಕ್ಕಳು ದೇವತೆಗಳು ಅಂತೇಳಿದರೆ ಹಾಗೆ ಆದಿತ್ಯರು ಅದು ಆದಿತ್ಯ ಲೋಕ ಅಂಥೇಳಿ ಆದಿತ್ಯ ಅಲ್ಲಿ ಇರತಕ್ಕಂಥದ್ದು ದೇವತೆ ಹಾಗೆ ಸ್ವರಿತ್ಯ ಆದಿತ್ಯ ಮಹ ಬ್ರಹ್ಮ ಅದು ಅದರ ಮೇಲಿನದ್ದು ಬ್ರಹ್ಮಲೋಕ ಅಂಥೇಳಿ ಮಹ ಅಂತೇಳಿ ಹೇಳ್ತು ಹಾಗೆಯೇ ಇಲ್ಲಿಗ ಮಹ ಅಂತೇಳಿದ್ರೆ ತೇಜೋಮಯವಾದದ್ದು ಅತ್ಯಂತ ಪ್ರಕಾಶಮಾನವಾಗಿ ಬೆಳಗತಕ್ಕಂಥದ್ದು ಅತ್ಯಂತ ಅದ್ಭುತವಾದ ತೇಜಸ್ಸಿನ ಮಹಿಳೆ ಉತ್ತರವಾದ ಮಹಾತೇಜಸ್ಸಿಂದ ಬೆಳಗತಕ್ಕಂಥದ್ದು ಅಂಥೇಳಿ ಪರಂ ಮಹಃ ಹ್ಞೂ ಮಹಾನ್ ಅಂದರೆ ದೊಡ್ಡದು ಮಹಃ ಮಹಸ್ ಅಂದರೆ ಮಹ್ಯತೆ ಪೂಜ್ಯತೆ ಅಂಥೇಳಿ ಮಹ ಅಂಥೇಳಿದ್ರಿ ಅಂದರೆ ಅತ್ಯಂತ ಗೌರವಾನ್ವಿತವಾಗಿ ಪೂಜಿಸಲ್ಪಡತಕ್ಕಂಥದ್ದು ಎಲ್ಲರಿಂದಲೂ ಕೂಡ ಪೂಜಿಸಲ್ಪಡ್ತಕ್ಕಂಥ ಸ್ಥಾನ ಅದೇ ಪರಬ್ರಹ್ಮನ ಸ್ಥಾನ ದೇವರು ಅಂತೇಳಿ ಅರ್ಥ ಅತ್ಯಂತ ಪೂಜ್ಯವಾದದ್ದು ಎಲ್ಲರಿಂದಲೂ ಅಂತೇಳಿ ಹಾಗಾಗಿ ಮಹಾ ಅಂತೇಳಿ ಹೇಳ್ಬೋದು ಮಹ್ಯತೆ ಅಂದರೆ ಪೂಜ್ಯತೆ ಅಂತೇಳಿ ಹಾಗೆ ಮುಂದೆ ಹೇಳ್ತಾರೆ ಆ ಬ್ರಹ್ಮದ ಸ್ವರೂಪವನ್ನು ಅಪ್ರಮೇಯಮ ಅನಾ ಅನಾಧಾರಮವಿಕಾರನಾಕೃತಿ ನಿರ್ಗುಣಂ ಯೋಗಿಗಮ್ಯಂಚ ಸರ್ವ್ಯಾಪೇಕ ಅಂದರೆ ಅದು ಅಪ್ರಮೇಯವಾದದ್ದು ಯಾವುದೇ ಪ್ರಮೇಯಗಳಿಗೆ ಸಿಲುಕದ್ದು ಪ್ರಮೇಯ ಅಂದರೆ ಪ್ರಮೇಯ ಅಂದರೆ ಮೇಯ ಅಂತ ಹೇಳಿದರೆ ಮಾನ ಅಂದರೆ ಅಳತೆ ಅಳತೆಗೆ ಸಿಗುವಂಥದ್ದು ಮೇಯ ಪ್ರಮೇಯ ಅಂದರೆ ಚೆನ್ನಾಗಿ ಅಳತೆಗೆ ಸಿಗುವಂಥದ್ದು ಲೆಕ್ಕಕ್ಕೆ ನಮಗೆ ಸಿಗುವಂಥದ್ದು ಹೀಗೆ ಇಷ್ಟು ಅಂಥೇಳಿ ಹೇಳಲಿಕ್ಕೆ ಆದರೆ ಇದು ಅಪ್ರಮೇಯವಾದದ್ದು ಅಂದರೆ ಅಂತಹ ಯಾವುದೇ ಪ್ರಮಾಣಗಳಿಗೆ ನಿಲುಕತಕ್ಕದ್ದಲ್ಲ ಅಂಥೇಳಿ ಯಾವುದೇ ಪ್ರಮಾಣಗಳಿಗೆ ಅಪ್ರಮೇಯಂ ಅಳತೆಗೆ ಸಿಗುವಂಥವನಲ್ಲ ಭಗವಂತ ಪರತತ್ವ ಪರಬ್ರಹ್ಮ ಅಂತೇಳಿ ನಮ್ಮ ಯೋಚನೆಗೆ ಅಳತೆಗೆ ಕಲ್ಪನೆಗೆ ಊಹೆಗೆ ಯಾವುದಕ್ಕೂ ಸಿಗದೇ ಇರತಕ್ಕಂತಹದ್ದು ಅದನ್ನೇ ನಾವು ಅಲ್ಲಿ ವಾಚಾಮ್ ವಿಷಯನ ಮಾತಿನ ಹಾಗೆ ಅಮನೋ ಗೋಚರಂ ಮನೋವಾಕ್ಕಾಯ ಗೋಚರನಾದವನಲ್ಲ ಮನಸ್ಸಿಗೆ ಮಾತಿಗೆ ನಮ್ಮ ವಿಷಯಗಳಿಗೆ ಗೋಚರ ಇಂದ್ರಿಯಗಳಿಗೆ ಗೋಚರನಾದವನಲ್ಲ ಹ್ಞೂ ಶಬ್ದ ಬ್ರಹ್ಮ ಅಥವಾ ಅಲ್ಲ ನಾವು ಯಾವುದೋ ಒಂದು ವೇದದಲ್ಲಿ ಕೂಡ ಕೇಳ್ತೇವೆ ಆ ಅನೇಕವಾಗಿ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತೇಳಿ ಎಲ್ಲಿ ಯಾವ ತತ್ವ ಪರತತ್ವದೆಡೆಗೆ ಹೋದಂತಾ ಮಾತು ಮನಸು ಇವೆಲ್ಲವೂ ಕೂಡ ಮಾತು ಮನಸ್ಸಿನೊಂದಿಗೆ ಹಿಂದಿರುಗಿ ಬರ್ತದೆ ಯಥೋ ಎಲ್ಲಿಂದ ಯಥ ವಾಚ ನಿವರ್ತಂತೆ ಮಾತು ಪುನಃ ಹಿಂದಿರುಗಿ ಬರ್ತದೋ ಅಪ್ರಾಪ್ಯ ಯಾವುದನ್ನು ಹೊಂದದೇ ಎಲ್ಲಿವರೆಗೆ ಅಲ್ಲಿಗೆ ಅಂತೇಳಿ ಹೋದದ್ದು ಆ ಪರಬ್ರಹ್ಮ ವಸ್ತುವನ್ನು ಹೇಳಲಿಕ್ಕೆ ಅಂತೇಳಿ ಮಾತು ಹೊರಟದ್ದು ಆದರೆ ಅದು ಅಲ್ಲಿವರೆಗೆ ತಲುಪದೆ ವಾಪಸ್ ಬರ್ತದೆ ಅಂತೇಳಿ ಅಪ್ರಾಪ್ಯ ಮನಸಾ ಸಹ ಮನಸ್ಸಿನೊಂದಿಗೆ ಮನಸ್ಸಿಗೂ ಕೂಡ ಅಲ್ಲಿವರೆಗೆ ತಲುಪಲಿಕ್ಕೆ ಆಗುವುದಿಲ್ಲ ಅದನ್ನು ಕಲ್ಪಿಸ್ಲಿಕ್ಕೆ ಆಗುವುದಿಲ್ಲ ಪರಬ್ರಹ್ಮ ವಸ್ತುವನ್ನು ಮಾತುಗಳಿಗಂತೂ ಅದನ್ನು ವರ್ಣಿಸಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ಅಲ್ಲಿವರೆಗೆ ಆ ತತ್ವವನ್ನು ಮುಟ್ಟದೆ ಯಥಾರ್ಥವಾಗದೆ ಏನು ಅಂತೇಳಿ ಹೇಳಲಿಕ್ಕಾಗದೆ ವಾಪಸ್ ಬರ್ತದೆ ಮಾತು ಮನಸ್ಸು ಕೂಡ ಅದೇನು ಅಂತೇಳಿ ಯೋಚಿಸ್ಲಿಕ್ಕಾಗದೆ ವಾಪಸ್ ಬರ್ತದೆ ಅರ್ಧ ದಾರಿಯಲ್ಲಿ ಅಲ್ಲಿವರಿಗೆ ತಲುಪುವುದಿಲ್ಲ ಅಂತೇಳಿ ಯಥೋ ಆಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತೇಳಿ ಹೇಳಿದ್ದಾರೆ ವೇದದಲ್ಲಿ ಶ್ರುತಿ ಹಾಗೆ ಅಪ್ರಮೇಯಂ ಅನಾಧಾರಂ ಅದಕ್ಕೆ ಆಧಾರ ಅಂತೇಳಿ ಇಲ್ಲ ಅದುವೇ ಎಲ್ಲದಕ್ಕೂ ಆಧಾರ ಅದಕ್ಕೆ ಪ್ರಮೇಯ ಅಂತೇಳಿ ಇಲ್ಲ ಆ ಪರಬ್ರಹ್ಮ ವಸ್ತುವಿಗೆ ಅದುವೇ ಎಲ್ಲದಕ್ಕೂ ಪ್ರಮೇಯ ಎಲ್ಲದಕ್ಕೂ ಈಗ ಯಾವುದಕ್ಕೂ ಅದರ ಕಾರಣವನ್ನು ನಾವು ಹೇಳುವುದ್ರೆ ಪ್ರಮಾಣವನ್ನು ಹೇಳುವುದ್ರೆ ಅದಕ್ಕೆ ಭಗವಂತನೇ ಪ್ರಮಾಣ ಜಗತ್ತಿನ ಒಂದು ಸರ್ವಸಾಕ್ಷಿ ಅವನು ಎಲ್ಲವನ್ನು ನೋಡತಕ್ಕಂಥವನ್ನ ಗಮನಿಸ್ತಕ್ಕಂಥವನು ಹ್ಞೂ ಎಲ್ಲದಕ್ಕೂ ಪ್ರಮಾಣನಾಗಿರ್ತಕ್ಕಂಥವ್ನು ಅವನೇ ಅದೇ ಪರತತ್ವ ಅದಕ್ಕೆ ಲಿಂಗ ಇಲ್ಲ ಅವನು ಅಂತೇಳಿದರೆ ಪುಲ್ಲಿಂಗ ಸ್ತ್ರೀಲಿಂಗ ಪುಂಸಲಿಂಗ ಅಂತೇಳಿ ಎಲ್ಲ ಲಿಂಗಾತೀತವಾದಂತಹ ಒಂದು ತತ್ವ ಪರತತ್ವ ಸರ್ವಸಾಕ್ಷಿ ಹಾಗೆಯೇ ಅದು ಅಪ್ರಮೇಯಂ ಅನಾಧಾರಂ ಅದಕ್ಕೆ ಆಧಾರ ಅಂತೇಳಿ ಇಲ್ಲ ಬೇರೊಂದು ಆಧಾರ ಅದುವೇ ಆಧಾರ ಎಲ್ಲದಕ್ಕೂ ಅವಿಕಾರಮ ಅನಾಕೃತಿ ಅವಿಕಾರ ಅಂದರೆ ಅದು ವಿಕಾರವನ್ನು ಹೊಂದತಕ್ಕದ್ದಲ್ಲ ಆಮೇಲೆ ಅನಾಕೃತಿ ಅದಕ್ಕೆ ಆಕಾರವೇ ಇಲ್ಲ ಆಕಾರ ಇದ್ದರೆ ಅದು ಅವಿಕಾರ ಆಗುವಂಥದ್ದು ರೂಪವಿಲ್ಲದ್ದು ಅರೂಪವಾದದ್ದು ಅಮೂರ್ತ ಸ್ವರೂಪದ್ದು ಮೂರ್ತಿ ಸ್ವರೂಪ ಇಲ್ಲ ಅದಕ್ಕೆ ಅಮೂರ್ತವಾದದ್ದು ಅನಾಕೃತಿ ಅನಾಕಾರ ನಿರಾಕಾರ ಸ್ವರೂಪವಾದದ್ದು ಅಂತೇಳಿ ಹಾಗಾಗಿ ಅದು ವಿಕಾರವನ್ನು ಕೂಡ ಹೊಂದದೇ ಇರತಕ್ಕಂಥದ್ದು ಸತ್ವರಜಸ್ತಮೋ ಗುಣಗಳಿಗೆ ಅಲ್ಲಿ ಅವಕಾಶ ಇಲ್ಲ ನಿರ್ಗುಣಂ ಅದು ಯಾವುದೇ ಗುಣಗಳು ಇಲ್ಲದೇ ಇರತಕ್ಕಂಥದ್ದು ಗುಣಾತೀತವಾದದ್ದು ತ್ರಿಗುಣಾತೀತವಾದದ್ದು ಯೋಗಿಗಮ್ಯಂಚ ಸರ್ವವ್ಯಾಪ್ಯೇಕಕಾರಕಂ ಯೋಗಿಗಮ್ಯ ಯೋಗಿಗಳು ಮಾತ್ರ ಆ ವಸ್ತುವನ್ನು ಸಾಕ್ಷಾತ್ಕರಿಸಬಲ್ಲರು ಅದರ ಅನುಭವವನ್ನು ಹೊಂದಬಲ್ಲರು ಆ ವಸ್ತು ಸರ್ವವ್ಯಾಪಿ ಏಕಕಾರಕಂ ಅದು ಎಲ್ಲವನ್ನು ವ್ಯಾಪಿಸಿ ಎಲ್ಲೆಲ್ಲಿಯೂ ತಾನೇ ತಾನಾಗಿ ಇದೆ ಸರ್ವವ್ಯಾಪಿಯಾಗಿ ಅದೊಂದೇ ಒಂದಾಗಿ ಆ ವಸ್ತು ಎಲ್ಲವನ್ನು ವ್ಯಾಪಿಸಿ ಏಕಕಾರಕಂ ಒಂದೇ ಒಂದು ಕಾರಣವಾದಂಥದ್ದು ಎಲ್ಲದಕ್ಕೂ ಒಂದೇ ಕಾರಣವಾಗಿ ಅದ್ವಿತೀಯವಾದದ್ದು ಎಲ್ಲದಕ್ಕೂ ಕಾರಣವಾದ ಒಂದೇ ಒಂದು ವಸ್ತು ಅಂತೇಳಿದರೆ ಅದು ಪರವಸ್ತು ಪರಬ್ರಹ್ಮ ವಸ್ತು ಅಂಥೇಳಿ ಸರ್ವವ್ಯಾಪಿಯಾಗಿಯೂ ಇರತಕ್ಕಂಥದ್ದು ಏಕಕಾರಕವಾಗಿರತಕ್ಕಂಥದ್ದು ಎಲ್ಲೆಲ್ಲಿಯೂ ತಾನೇ ತಾನಾಗಿ ಅದು ಇದೆ ಅಂಥೇಳಿ ನಿರ್ವಿಕಲ್ಪಂ ನಿರಾರಂಭಂ ನಿರ್ಮಾಯಂ ನಿರುಪದ್ರವಂ ಅದ್ವಿತೀಯವನಾದ್ಯಂತಮಿಕಾಶಂ ಚಿಧಾತ್ಮಕ ಯುಗ ಸತ್ ಹೇಳಿ ಆಯಿತು ಚಿತ್ ಬಗ್ಗೆ ಹೇಳ್ತಾರೆ ನೆಕ್ಸ್ಟ್ ಮುಂದೆ ಅದರ ಮುಂದಿನ ವಿಚಾರವನ್ನು ನಾವು ಮುಂದೆ ನೋಡೋಣ ಹರೇ ಓಂ ತತ್ಸದ ಶಿವಾರ್ಪಣ ಮಸ್ತು